ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಾ ನಿನಗೆ ನಮೋ ನಮೋ ರಾಘ ಕಾಮವರ್ಧಿನಿ ಅಥವಾ ಪಂಥುರಾಳಿ ತಾಳಾದಿ ಒಂದು ಸೂಚನೆ ತಮಿಳುನಾಡಿನಲ್ಲಿ ಕುಂಭಕೋಣಂ ಎಂಬ ಕ್ಷೇತ್ರದಲ್ಲಿ ಶ್ರೀ ಆದಿ ಕುಂಭೇಶ್ವರ ಎಂಬ ರುದ್ರದೇವರ ದೇವಸ್ಥಾನ ಇದೆ ಅಲ್ಲಿಯ ಪಾರ್ವತೀ ದೇವಿಯರ ಹೆಸರು ಶ್ರೀ ಮಂಗಳಾಂಬಿಕೆ ಪೂಜ್ಯ ಶ್ರೀ ವಿಜಯೇಂದ್ರರು ಈ ಮಂಗಳಾಂಬಿಕೆ ದೇವಿಯ ವರಪ್ರಸಾದವನ್ನು ಪ್ರತ್ಯಕ್ಷವಾಗಿ ಪಡೆದವರು ಶ್ರೀ ಪುರಂದರದಾಸರು ಈ ಸುದ್ದಿಯನ್ನು ಅರಿತು ಕುಂಭಕೋಣಕ್ಕೆ ಬಂದು ರುದ್ರದೇವರ ದೇವಸ್ಥಾನದಲ್ಲಿ ಸ್ವಲ್ಪ ಕಾಲ ಭಕ್ತಿಯಿಂದ ಪ್ರದಕ್ಷಿಣೆ ನಮಸ್ಕಾರವನ್ನು ನೀಡಿದರು ಶ್ರೀ ಪಾಂಡುರಂಗನ ಭಕ್ತರಾದ ಪುರಂದರದಾಸರಿಗೆ ಶ್ರೇಷ್ಠ ವಿಷ್ಣು ಭಕ್ತರಾದ ಶ್ರೀ ರುದ್ರದೇವರು ಸಂತುಷ್ಟನಾಗಿ ತನ್ನ ಲಿಂಗಮೂರ್ತಿಯ ಮೇಲೆ ತನ್ನ ಸ್ವರೂಪ ದರ್ಶನವನ್ನು ಪುಂದರದಾಸರಿಗೆ ಮಾಡಿಸಿದರು ಚಂದ್ರಚೂಡ ಶಿವಶಂಕರ ಪಾರ್ವತಿ ಎಂಬ ದೇವರ ನಾಮ ಈ ಹಿನ್ನೆಲೆಯಲ್ಲಿ ರಚಿಸಿದರು ಎಂದು ಸಾವಿರದ ಒಂಬೈನೂರ ಐವತ್ತನೇ ವರ್ಷ ಮಾಧ್ವಮಿತ್ರನ್ ಎಂಬ ಪತ್ರಿಕೆಯಲ್ಲಿ ಉಲ್ಲೇಖವಾಗಿದೆ ಹರೇ ಶ್ರೀನಿವಾಸ